ಎಲ್ಲರಿಗೂ ನಮಸ್ಕಾರ ನಾನು ಧನಂಜಯ ಕುಂಬ್ಳೆ ಒಂದು ಕವಿತೆಯ ಜೊತೆಗೆ ನಿಮ್ಮೊಂದಿಗೆ ಕವಿತೆಯ ಶೀರ್ಷಿಕೆ ಹೊಕ್ಕುಳಲ್ಲಿ ಹೂವಿದೆ ಹೊಕ್ಕುಳಲ್ಲಿ ಹೂವಿದೆ ಪಟ್ಟೆ ಹುಡುಗರು ಸಾಲಾಗಿ ಗಂಗೋತ್ರಿಯ ಸ್ಟ್ಯಾಂಡಲ್ಲಿ ಕುಳಿತು ಪಡ್ಡೆ ಹುಡುಗರು ಸಾಲ ಆಗಿ ಗಂಗೋತ್ರಿಯ ಸ್ಟ್ಯಾಂಡಲ್ಲಿ ಕುಳಿತು ಕುಣಿಯುವ ಹೊಕ್ಕುಳಿಗೆ ಕಾದಿದ್ದಾರೆ ಪಡ್ಡೆ ಹುಡುಗರು ಸಾಲಾಗಿ ಗಂಗೋತ್ರಿಯ ಸ್ಟ್ಯಾಂಡಲ್ಲಿ ಕುಣಿತು ಕುಣಿಯುವ ಹೊಕ್ಕುಳಿಗೆ ಕಾದಿದ್ದಾರೆ ಎಷ್ಟು ಮುಚ್ಚಿಟ್ಟರು ತಾಯಿಯಾಗುವ ಹಂಬಲ ಇಣುಕುವಂತೆ ಎಷ್ಟು ಮುಚ್ಚಿಟ್ಟರೂ ತಾಯಿಯಾಗುವ ಹಂಬಲ ಇಣುಕುವಂತೆ ಇಣುಕುವುದು ಬಳ್ಳಿಯ ಮೂಲ ಕ್ಯಾಮರಾಮ್ಯಾನ್ ಈಗಾರ್ಜುನ ಅವನಿಗೆ ರೆಂಬೆ ಕೊಂಬೆಗಳೂ ಕಾಣುತ್ತಿಲ್ಲ ಕ್ಯಾಮರಾಮ್ಯಾನ್ ಈಗ ಅರ್ಜುನ ಅವನಿಗೆ ರೆಂಬೆ ಕೊಂಬೆಗಳೂ ಕಾಣುತ್ತಿಲ್ಲ ಹೊಕ್ಕುಳು ಬರಿ ಹೊಕ್ಕುಳು ಹೊಕ್ಕುಳು ಬರೀ ಹೊಕ್ಕುಳು ಇಣುಕಿದ ತಪ್ಪಿಗೆ ಕುಣಿಸಿದ ಖುಷಿಗೆ ಮುತ್ತಿಟ್ಟ ಗಳಿಗೆ ಬೆಂಕಿ ಬಿದ್ದು ಇಣುಕಿದ ತಪ್ಪಿಗೆ ಕುಣಿಸಿದ ಖುಷಿಗೆ ಮುತ್ತಿಟ್ಟ ಗಳಿಗೆ ಬೆಂಕಿ ಬಿದ್ದು ಬೆಂದು ಆವಿಯದ್ದು ವಿಲವಿಲನೆ ಒದ್ದಾಡಿ ಬಾಳ ಹರಿತಕ್ಕೆ ಪಕ್ಕಾಗಿ ರಕ್ತದಲ್ಲಿ ಮಿಂದು ಅಲೆ ರಕ್ತದಲ್ಲಿ ಮಿಂದು ಅಲೆ ಮೂರ್ತವಾದ ಹೊಕ್ಕುಳು ಇಣುಕಿದ ತಪ್ಪಿಗೆ ಕುಣಿಸಿದ ಖುಷಿಗೆ ಮುತ್ತಿಟ್ಟ ಗಳಿಗೆ ಬೆಂಕಿ ಬಿದ್ದು ಬೆಂದು ಆವಿಯೆದ್ದು ವಿಲವಿಲನೆ ಒದ್ದಾಡಿ ಬಾಳ ಹರಿತಕ್ಕೆ ಪಕ್ಕಾಗಿ ರಕ್ತದಲ್ಲಿ ಮಿಂದು ಅಲೆ ಮೂರ್ತವಾದ ಹೊಕ್ಕುಳು ಮಹಾ ಸ್ಫೋಟಕ್ಕೆ ಕಾದು ಸೂಲಗಿತ್ತಿ ಮೂರು ಬಾರಿ ಎದೆ ಹಣೆ ಮುಟ್ಟಿ ನಮಿಸಿ ಸೂಲಗೆತ್ತಿ ಮೂರು ಬಾರಿ ಎದೆ ಹಣೆ ಮುಟ್ಟಿ ನಮಿಸಿ ತಾಯಿ ಮಗುವಿನ ಕುಂಡಿಯ ಕಣ್ಮುಚ್ಚಿ ಅದುಮಿದಾಗ ತಾಯಿ ಮಗುವಿನ ಕೊಂಡಿಯನ್ನು ಕಣ್ಮುಚ್ಚಿ ಅದುಮಿದಾಗ ಎರಡು ಹೊಕ್ಕುಳು ನಕ್ಕು ಬ್ರಹ್ಮ ಕವಿತೆ ಬರೆದ ಸೂಲಗಿತ್ತಿ ಮೂರು ಬಾರಿ ಎದೆ ಹಣೆ ಮುಟ್ಟಿ ನಮಿಸಿ ತಾಯಿ ಮಗುವಿನ ಕೊಂಡಿಯನ್ನು ಕಣ್ಮುಚ್ಚಿ ಅದು ಬಿದಾಗ ಎರಡು ಹೊಕ್ಕುಳು ನಕ್ಕವು ಬ್ರಹ್ಮ ಕವಿತೆ ಬರೆದ ಈಗ ಒಂದು ವರ್ಷದ ಮಗು ತನ್ನ ಪುಟಾಣಿ ತೋರ್ಬೆರಳನ್ನು ಈಗ ಒಂದು ವರ್ಷದ ಮಗು ತನ್ನ ಪುಟಾಣಿ ತೋರ್ಬೆರಳನ್ನು ಮೆಲ್ಲನೆ ಉದ್ದಕ್ಕೆ ನೀಡಿ ನಿದ್ದೆಯಲ್ಲಿರುವ ಅಮ್ಮನ ಹೊಕ್ಕುಳು ಮುಟ್ಟಿ ತಾನೇ ಕಿಲಕಿಲ ನಗುವುದು ಅಮ್ಮನ ಹೊಕ್ಕುಳು ಮುಟ್ಟಿ ತಾನೇ ಕಿಲಕಿಲ ನಗುವುದು ಅಮ್ಮನು ಮಗುವಿನ ಹೊಕ್ಕೂಳಲಿ ಮುಖವಿಟ್ಟು ಅಮ್ಮನು ನಗು ಮಗುವಿನ ಹೊಕ್ಕೂಳಲಿ ಮುಖವಿಟ್ಟು ಪುರ್ರ ಎಂದು ಊದಿ ಸಂಭ್ರಮಿಸುವಳು ಪುರ್ರ ಎಂದು ಊದಿ ಸಂಭ್ರಮಿಸುವಳು ನಮಸ್ಕಾರ